ಇಂದು ರಾಯಚೂರಿನ ಸೇವಾ ಸಂಸ್ಥೆ ಹಾಗೂ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಧಾರವಾಡ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಕೊಳಚೆ ಪ್ರದೇಶದ ಮಕ್ಕಳಿಗೆ ವ್ಯಕ್ತಿತ್ವ ವಿಕಾಸನ ಮೂರು ದಿನದ ಶಿಬಿರದ ಉದ್ಘಾಟನಾ ಸಮಾರಂಭ ಸೇವಾ ಸಂಸ್ಥೆ ಅರಬ್ ಮೊಹಲದಲ್ಲಿ ಇಂದು ಜರುಗಿತು ಈ ಕಾರ್ಯಕ್ರಮವು ಕುಮಾರಿ ನಾಗರತ್ನ ಅವರ ಪ್ರಾರ್ಥನಾ ಗೀತೆಯೊಂದಿಗೆ ಆರಂಭವಾಯಿತು ತಾಯಿ ಶಾರದೆ ಪೂಜಿತೆ ಜ್ಞಾನ ದಾತೆ ನಮೋಸ್ತುತೆ ಪ್ರೇಮದಿಂದಲೇ ಸಲಹು ಮಾತೆ ಮೀಡು ಸಮ್ಮತಿ ಪೂಜಿತೆ ಜ್ಞಾನ ದಾತೆ ನಂತರ ಸ್ವಾಗತವನ್ನು ಕೋರಿದವರು ಈರಣ್ಣ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀಮತಿ ಮಾಲ್ತಿ ಪೋಳ್ ಯೋಜನಾ ಅಧಿಕಾರಿಗಳು ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಇವರು ದೀಪ ಬೆಳಗಿಸಿ ನಂತರ ಕಾರ್ಯಕ್ರಮ ಉದ್ಘಾಟಿಸಿ ತಮ್ಮ ಉದ್ಘಾಟನಾ ಭಾಷಣದಲ್ಲಿ ಮಕ್ಕಳು ನಾವೇನಂತೀವಿ ಮಾನವ ಲೋಕದ ಸುಂದರ ಉಸ್ತುಮಗಳು ಅಂದ್ರೆ ಮಕ್ಕಳಿಗೆ ನಾವು ಯಾವಾಗಲೂ ಪುಷ್ಪಕ್ಕೆ ಹೋಲಿಸ್ತೇವೆ ಎಲ್ಲಾ ಮಕ್ಕಳು ಒಂದೇ ತರ ಬೆಳಿಬೇಕಂತ ನಮ್ಮ ಒಂದು ಉದ್ದೇಶ ಇರ್ತದೆ ಸಾಧ್ಯವಾದಾಗ ನಾವು ನೋಡಿದಾಗ ಏನಾಗ್ತಾ ಇದೆ ಬಹಳಷ್ಟು ಸಂದರ್ಭಗಳಲ್ಲಿ ಈ ಬೇಸಿಗೆ ಶಿಬಿರಗಳನ್ನು ಆಯೋಜಿಸಿದಾಗ ಅಲ್ಲಿ ಬರುವಂತ ಮಕ್ಕಳು ಶ್ರೀಮಂತರ ಮಕ್ಕಳನ್ನೇ ಇರ್ತಾರೆ ಬಡ ಮಕ್ಕಳಿಗೆ ನಾವು ಯಾವುದೇ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ಲಿಕ್ಕೆ ಎಲ್ಲಾ ಮಕ್ಕಳಿಗೂ ಅವಕಾಶ ಸಿಗದೆ ಇರೋದನ್ನ ನೋಡಿಕೊಂಡು ಬಡತನದ ರೇಖೆಯಲ್ಲಿ ಇರುವಂತಹ ಮಕ್ಕಳಿಗೆ ಕೊಳಚೆ ಪ್ರದೇಶದಲ್ಲಿರುವಂತಹ ಮಕ್ಕಳಿಗೆ ನಾವು ಯಾವ ರೀತಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬಹುದು ಅಂತ ವಿಚಾರ ಮಾಡಿಕೊಂಡು ಈ ಒಂದು ವಿಶೇಷ ಕಾರ್ಯಕ್ರಮಗಳನ್ನು ಕೊಳಚೆ ಪ್ರದೇಶದ ಮಕ್ಕಳಿಗಾಗಿನೇ ಒಂದು ವ್ಯಕ್ತಿತ್ವ ವಿಕಸನ ಶಿಬಿರಗಳನ್ನು ನಾವು ವಿವಿಧ ಜಿಲ್ಲೆಗಳಲ್ಲಿ ಹಮ್ಮಿಕೊಂಡು ಹೋಗ್ತಾ ಇದೀವಿ ಒಂದು ಹುಬ್ಬಳ್ಳಿಯಲ್ಲಿ ಮನೆ ತಾನೆ ಮುಗಿದು ಇದು ಎರಡನೇದಾಗಿ ಈಗ ಸೇವಾ ಸಂಸ್ಥೆ ವತಿಯಿಂದ ರಾಯಚೂರ್ದಲ್ಲಿ ಮಾಡ್ತಾ ಇದೀವಿ ಇನ್ನೊಂದು ಶಿವಮೊಗ್ಗದಲ್ಲಿ ನಡೀತಾ ಇದೆ ಇನ್ನೊಂದು ಬಳ್ಳಾರಿಯಲ್ಲಿ ನಡೀತಾ ಇದೆ ಇನ್ನೊಂದು ಮಂಡ್ಯದಲ್ಲಿ ನಡೀತಾ ಇದೆ ಈ ರೀತಿ ಒಂದು ಕೊಳಚೆ ಪ್ರದೇಶದ ಮಕ್ಕಳಿಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಾವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಹೋಗ್ತಾ ಇದ್ದೇವೆ ಈಗ ಮಕ್ಕಳ ವ್ಯಕ್ತಿತ್ವ ವಿಕಸನದ ಬಗ್ಗೆ ಮಾತಾಡ್ಬೇಕಂತಂದ್ರೆ ಮಕ್ಕಳಿಗೆ ನಾವು ಕೇವಲ ನಿನ್ನ ಎಷ್ಟು ಮಾಸ್ ತಗೊಂಡಿ ಅನ್ನೋದ್ರ ಮುಖಾಂತರ ನಾವು ಇರ್ತೀವಿ ಯಾಕಂತಂದ್ರೆ ಎಲ್ಲಾ ಪಾಲಕರಾಗ್ಲಿ ಪೋಷಕರಾಗ್ಲಿ ತಮ್ಮ ಮಕ್ಕಳು ಹೆಚ್ಚಿನ ಆಕೆಗಳನ್ನು ಪಡಿಬೇಕಂತ ಎಲ್ಲರ ಒಂದು ಇಚ್ಛೆ ಇರ್ತದೆ ಅಂತ ಒಂದು ಸಂದರ್ಭದಲ್ಲಿ ಮಕ್ಕಳಿಗೆ ಆಟ ಪಾಠಗಳ ಕಡೆ ನಾವು ಹೆಚ್ಚಿನ ಒಲವನ್ನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಒಂದು ಮಗುವಿನ ಸರ್ವಾಂಗೀನ ಅಭಿವೃದ್ಧಿ ಆಗ್ಬೇಕಂತಂದ್ರೆ ಬರೀ ಶಿಕ್ಷಣ ಮಾತ್ರ ಸಾಲದು ಅದ್ರ ಜೊತೆಗೆ ಮಕ್ಕಳಿಗೆ ಆಟನು ಬೇಕು ಪಾಠ ಬೇಕು ನಲಿ ಅಂದ್ರೆ ನಲಿಯಂತ ಕಲಿಬೇಕಾಗ್ತದೆ ಆ ಒಂದು ವಿಷಯಗಳನ್ನು ನಾವಿಗ್ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಬರೀ ನಾವು ಮಾಸ್ ಕಡೆನ ಹೆಚ್ಚಿನ ಒಂದು ಒಲವು ಕೊಟ್ಟು ಮಕ್ಕಳ ಜೀವನವನ್ನು ನಾವು ವಿವಿಧ ರಂಗಗಳಲ್ಲಿ ಅವ್ರ ಪ್ರತಿಭೆಗಳು ಇರ್ತಾವೆ ಅದನ್ನ ಗುರುತಿಸಬೇಕಾಗಿತ್ತೋ ಅದನ್ನ ಗುರುತಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದನ್ನೆಲ್ಲ ಒಂದು ಮನಗಂಡು ಬಾಲ ಅಕಾಡೆಮಿ ಮಕ್ಕಳಲ್ಲಿ ಇರುವಂತಹ ಪ್ರತಿಭೆಗಳನ್ನು ಗುರುತಿಸೋದಕ್ಕಾಗಿ ವಿವಿಧ ಕ್ಷೇತ್ರಗಳಲ್ಲಿ ಅವರ ಪ್ರತಿಭೆಗಳನ್ನು ಗುರುತಿಸಬೇಕಾದ ಒಂದು ಮಿತ್ರ ಪಡೆ ಅಂತೇಳಿ ಗ್ರಾಮೀಣ ಮಟ್ಟದಲ್ಲಿರುವಂತಹ ಮಕ್ಕಳು ಯಾಕಂದ್ರೆ ಪಟ್ಟಣ ಪ್ರದೇಶದಲ್ಲಿರುವ ಮಕ್ಕಳು ಯಾವ್ದಾದ್ರು ರೀತಿಯಲ್ಲಿ ಪ್ರತಿಭೆಗಳನ್ನು ತೋರಿಸ್ಲಿಕ್ಕೆ ಒಂದು ಅವಕಾಶ ಇರ್ತದೆ ಆದರೆ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ತಮ್ಮ ಪ್ರತಿಗಳನ್ನು ಹೆಚ್ಚು ಒಂದು ವೇದಿಕೆ ಇರೋದಿಲ್ಲ ಆ ವೇದಿಕೆಯನ್ನು ಮಿತ್ರ ಪಡೆಯನ್ನು ಅಂತ ಒಂದು ಮಕ್ಕಳಿಗೆ ಆ ಒಂದು ವೇದಿಕೆಯನ್ನು ಕಲ್ಪಿಸಿದೀವಿ ಇದು ಒಂದು ಎಲ್ಲಾ ಗ್ರಾಮಗಳಲ್ಲಿ ಸಹಿತ ತನ್ನ ಕಾರ್ಯವನ್ನು ಪ್ರಾರಂಭ ಮಾಡ್ತಾ ಇದೇ ರೀತಿ ಬಾಲ್ ವಿಕಾಸ್ ಅಕಾಡೆಮಿ ಮುಖಾಂತರ ಕೆಳ ಎಲ್ಲ ಮಕ್ಕಳನ್ನು ಮೇಲ್ ತರಬೇಕು ಅಂತ ಒಂದು ನಾವು ಪದವನ್ನು ತರ್ತಿದೀವಿ ಬಾಲವಿಕಾಸ ಅಕಾಡೆಮಿಯಿಂದ ವಿವಿಧ ಮಕ್ಕಳಿಗಾಗಿ ನಾವು ಎಲ್ಲಾ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ವಿ ಮಕ್ಕಳಲ್ಲಿರುವಂತ ಕಲೆನೇ ಇರಬಹುದು ಸಾಹಿತ್ಯನೇ ಇರಬಹುದು ಕ್ರೀಡೆನೇ ಇರಬಹುದು ರಂಗಭೂಮಿ ಕ್ಷೇತ್ರದಲ್ಲಿ ಅವ್ರೆ ಇರಬಹುದು ಕಾವ್ಯ ರಚನೆಯಲ್ಲಿ ಇರಬಹುದು ನಾಟಕ ಪ್ರದರ್ಶನ ಮಾಡೋದ್ರಲ್ಲಿ ಇರಬಹುದು ಪ್ರತಿಯೊಂದು ಹಂತದಲ್ಲಿಯೂ ಮಕ್ಕಳ ಪ್ರತಿಭೆಗಳನ್ನು ಗುರುತಿಸಿ ನಾವು ಅವರನ್ನ ಒಂದು ರಾಜ್ಯ ಮಟ್ಟದಲ್ಲಿ ಅವ್ರನ್ನ ತೋರಿಸ್ಬೇಕಾಗಿದೆ ಆ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇದಕ್ಕೆ ಕೇವಲ ಮಕ್ಕಳು ಶ್ರಮ ಅಷ್ಟೇ ಸಾಲದು ಅದ್ರ ಜೊತೆಗೆ ಪಾಲಕರ ಪೋಷಕರ ಕರ್ತವ್ಯನ ಮಾಡಿದೆ ಕೇವಲ ಸರ್ಕಾರ ಕಾರ್ಯ ಮಾಡಿದ್ರೆ ಆಗೋದಿಲ್ಲ ಅದ್ರ ಜೊತೆಗೆ ನಮ್ಮ ಸ್ವಯಂ ಸೇವಾ ಸಂಸ್ಥೆಗಳ ಸಹಿತ ಒಗ್ಗೂಡು ಇದ್ದಾಗ ಮಾತ್ರ ನಾವು ಈ ಕಾರ್ಯವನ್ನು ನಾವು ಯಶಸ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಈಗ ನಮ್ಮ ರಾಯಚೂರಿಗೆ ನಮ್ಗೆ ನೆನಪಾಗಿತ್ತು ಅಂತಂದ್ರೆ ಸೇವಾ ಸಂಸ್ಥೆ ನಾನು ಇಲ್ಲಿ ಉಪನಿರ್ದೇಶಕ ಕಾರ್ಯನಿರ್ವಹಿಸಬೇಕಾದ್ರ ಒಂದು ಸಣ್ಣ ಕೊನೆಯಲ್ಲಿ ಒಂದು ಸಂಸ್ಥೆ ನಡೀತಾ ಇದ್ದು ಇವತ್ತು ಈ ಒಂದು ಸಂಸ್ಥೆ ಇಷ್ಟೊಂದು ವಿಕಾಸ ಹೊಂದಿದೆ ನೋಡಿದಾಗ ನನಗೆ ನಿಜವಾಗಿಯೂ ಬಹಳ ಸಂತೋಷ ಅನಿಸ್ತಾ ಅದಕ್ಕೆ ದಯವಿಟ್ಟು ಮಕ್ಕಳು ಎಲ್ಲರೂ ತಾವು ಏನು ಒಂದು ಕಲೀಲಿಕ್ಕೆ ಸಾಧ್ಯ ಕಲಿತು ಮುಂದೆ ರಾಯಚೂರಿನ ಯುನಿಸೆಫ್ ಘಟಕದ ಅಧಿಕಾರಿಗಳಾದ ಅಜಿತ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಶುಭ ಕೋರುತ್ತ ಈ ಮೂರ್ ದಿವಸದ ತರಬೇತಿ ಕಾರ್ಯಕ್ರಮ ಏನಿದೆಯೋ ಸಂಪೂರ್ಣವಾಗಿ ಯಶಸ್ವಿ ಆಗ್ಲಿ ಅಂತ ಹೇಳಿ ಅದು ನಿಮ್ಮ ಮುಖಾಂತರ ಯಶಸ್ವಿ ಆಗ್ಲಿ ಅಂತ ಹೇಳಿ ಹಾರೈಸ್ತಾ ರಾಯಚೂರಿನ ಸೇವಾ ಸಂಸ್ಥೆ ಕಾರ್ಯದರ್ಶಿಗಳಾದ ಸದಾನಂದ ಎಂಪಿ ಅವರು ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ಮಾತನಾಡುತ್ತಾ ಅನೇಕ ಸೃಜನಾತ್ಮ ಚಟುವಟಿಕೆಗಳನ್ನ ನಿಮ್ಗೆ ಹೇಳ್ಕೊಡ್ಲಾಗತ್ತೆ ಈ ಹಾಡುಗಳನ್ನ ಹೇಳ್ಕೊಡ್ಲಾಗತ್ತೆ ಚಿತ್ರಕಲೆ ಹೇಳ್ಕೊಡ್ಲಿಕ್ಕೆ ಆಗ್ತದೆ ಹಾಗೆ ಇನ್ನು ನಿಮ್ಮಲ್ಲಿ ಅಡಿಗಿರುವಂತಹ ಕೆಲವು ಪ್ರತಿಭೆಗಳನ್ನ ಗುರುತಿಸಿ ಅವ್ರಿಗೆ ಈ ವೇದಿಕೆ ಮೇಲೆನೆ ನಟನೆ ಮೂಲಕ ಈ ಒಂದು ಅಭಿವ್ಯಕ್ತಿ ನಿಮಗೆ ವೇದಿಕೆಯನ್ನ ಕಲ್ಪಿಸಿಕೊಡುವಂತ ಒಂದು ಉದ್ದೇಶದೊಂದಿಗೆ ಈ ಕಾರ್ಯಕ್ರಮ ಮಾಡ್ತಾ ಇದೆ ಈ ಕಾರ್ಯಕ್ರಮದ ಪ್ರಯೋಜನವನ್ನ ನೀವು ಪಡೆಯುವುದರ ಜೊತೆಗೆ ಅದನ್ನ ಹಾಗೆ ನಿರಂತರವಾಗಿ ಅದನ್ನು ನೀವು ಮುಂದೆ ಮುಂದುವರಿಸಿಕೊಂಡು ಹೋಗ್ಬೇಕು ಹಾಗೆ ನಿಮ್ಮ ಅಕ್ಕ ತಂಗಿಯರಿಗೆ ಅಥವಾ ನಿಮ್ಮ ಸುತ್ತಮುತ್ತಲಿನ ನಿಮ್ಮ ಗೆಳೆಯಂದರಿಗೆ ಗೆಳಿತಿಯರಿಗೆ ಕೂಡ ಈ ಚಟುವಟಿಕೆಗಳನ್ನ ಮೂಡಿಸುವಲ್ಲಿ ನೀವು ಒಂದು ಪ್ರಯತ್ನವನ್ನು ಮಾಡಬೇಕಾಗ್ತದೆ ಹಾಗೆ ಈ ಕಾರ್ಯಕ್ರಮಕ್ಕೆ ನೂರ ಜನ ಮಕ್ಕಳು ಇವತ್ತು ಭಾಗಿಯಾಗಿ ಈ ಕಾರ್ಯಕ್ರಮ ಯಶಸ್ವಿ ಹಾಕ್ಲಿಕ್ಕೆ ಮತ್ತು ಆ ಯಶಸ್ವಿ ಅಂತ ದಾಪು ಕಾಲ ಹಾಕ್ಲಿಕ್ಕೆ ನಮ್ಮ ಯುನಿಸಿನ ಸಹಕಾರ ತುಂಬಾ ಸಹಕಾರಿಯಾಗಿದೆ ಅಂತ ನಾನು ಇಲ್ಲಿ ಹೇಳಿಕೆ ಇಷ್ಟಪಡ್ತ ಈ ಅನೇಕ ಇಂಥ ಕಾರ್ಯಕ್ರಮಗಳು ನಮ್ಮ ಪಾದ ವಿಕಾಸ ಅಕಾಡೆಮಿಯ ಮುಂದಿನ ಜವಾಬ್ದಾರಿಟ್ರೆ ಸಾಧ್ಯ ಆಗ್ತದೆ ಹೇಳುತ್ತ ಈ ಕಾರ್ಯಕ್ರಮದಲ್ಲಿ ಸೇವಾ ಸಂಸ್ಥೆಯ ಎಂಎಸ್ ಡಬ್ಲ್ಯೂ ಕಾಲೇಜಿನ ಪ್ರಾಚಾರ್ಯರಾದ ಶ್ರೀ ಶರಣಬಸಪ್ಪ ಪಾಟೀಲ್ ರಾಯಚೂರಿನ ಮಕ್ಕಳ ಕಲ್ಯಾಣ ಸಮಿತಿ ಅಧ್ಯಕ್ಷರಾದ ಕುಮಾರಿ ವೀಣಾ ಪಲ್ಲಕ್ಕಿ ಅವರು ಸಂಪನ್ಮೂಲ ವ್ಯಕ್ತಿಗಳು ಶ್ರೀ ಜೀವನ್ರಾಮ್ ಸುಳ್ಯ ರಾಷ್ಟ್ರೀಯ ಪ್ರಶಸ್ತಿ ವಿಜೇತ ರಂಗ ಮತ್ತು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಜೀವನ್ ಶಿಕ್ಷಕರು ಆರ್ಟ್ ಆಫ್ ಲಿವಿಂಗ್ ಬೆಂಗಳೂರು ಹಾಗೂ ರಾಯಚೂರಿನ ಕೊಳಚೆ ಪ್ರದೇಶದ ಸುಮಾರು ನೂರ ಮಕ್ಕಳು ಹಾಗೂ ಸೇವಾ ಸಂಸ್ಥೆಯ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಈ ಕಾರ್ಯಕ್ರಮವು ಬಸವರಾಜ್ ತಳವಾರ್ ಅವರ ವಂದನಾರ್ಪಣೆಯೊಂದಿಗೆ ಕಾರ್ಯಕ್ರಮ ಮುಕ್ತಾಯವಾಯಿತು